ನಮೋ ನಮಃ ಅತಿಭದ್ವಾದ ಆದಿಮುನಿಗಳೇ ತಾವುಗಳೆಲ್ಲರೂ ಈ ಭೃಗ ಮಹರ್ಷಿಗಳ ಆಶ್ರಮದಲ್ಲಿ ಸೇರಿರುವುದು ಪರಮಾಶ್ಚರ್ಯಕರವಾಗಿದೆ ನಾರದ ಮಹರ್ಷಿಗಳೇ ಭೃಗ ಮಹರ್ಷಿಗಳು ಮಾಡುವುದಕ್ಕೆ ನಮ್ಮೆಲ್ಲರನ್ನೂ ಆಹ್ವಾನಿಸಿದ್ದಾರೆ ಬಹಳ ಸಂತೋಷ ಆದರೆ ತ್ರಿಮೂರ್ತಿಗಳಲ್ಲಿ ಬ್ರಹ್ಮನಿಗೋ ವಿಷ್ಣುವಿಗೋ ಪರಮೇಶ್ವರನಿಗೋ ಯಾರು ಪ್ರತ್ಯರ್ಥವಾಗಿ ಯಾಗವನ್ನು ಮಾಡುವುದು ನಾರದ ಮಹರ್ಷಿಗಳೇ ಒಳ್ಳೆ ಪ್ರಶ್ನೆಯೇ ಮಾಡಿದಿರಿ ಭೃಗ ಯಾರು ಪ್ರತ್ಯರ್ಥವಾಗಿ ಯಾಗವನ್ನು ಮಾಡುವಿರಿ ನಾರದಾದಿಮುನಿ ಶ್ರೇಷ್ಠರೇ ತಾವುಗಳು ಭವಿಷ್ಯ ಪ್ರಶ್ನೆಯನ್ನು ಹಾಕಿದರೆ ಬಹಳ ಸಂತೋಷ ನಾನೀಗಲೇ ಹೋಗಿ ತ್ರಿಮೂರ್ತಿಗಳನ್ನು ಪರೀಕ್ಷಿಸಿ ತಿಳಿಸುವೆನು ಆಹಾ ನಾನು ಬಂದಾಗಿಯೂ ಬ್ರಹ್ಮನು ನನ್ನನ್ನು ಲಕ್ಷಿಸದೆ ಕುಳಿತಿರುವನು ಪಿತಾಮಹ ನಿನಗಿಷ್ಟು ಗರವೇ ಈಗಲೇ ಶಾಪವನ್ನು ಕೊಡುವೆನು ಲೋಕೈತ್ವ ನೈವ ಪೂಜಿಸೆ ಲೋಕದಲ್ಲಿ ನಿನಗೆ ಪೂಜೆಯಿಲ್ಲದೆ ಹೋಗಲಿ ಈಗಲೇ ಕೈಲಾಸಕ್ಕೆ ಹೋಗುವೆನು ಹೋಗಬೇಡಿ ಏ ನಂದಿಯೇ ನನಗೆ ಹೋಗಬೇಡು ಹೇಳುವ ಈಗಲೇ ಹೋಗಿ ಶಿವನನ್ನು ಕಾಣುವೆನು ಶಂಕರ ಶಂಕರ ಛೇ ಶುದ್ಧ ತಾಮಸ ಗುಣ ಈ ಶಿವನ ಲಿಂಗಕ್ಕೆ ಮಾತ್ರ ಪೂಜೆ ಇರಲಿ ವೈಕುಂಠಕ್ಕೆ ಹೋಗುವೆನು ನಾರಾಯಣನು ಈ ಅವೇಳಿಯಲ್ಲಿ ನಿದ್ರಿಸುತ್ತಿರುವನು ಇವನನ್ನು ಕಾಲಿನಿಂದ ಒದ್ದು ಎಚ್ಚರಗೊಳಿಸುವೆನು ಬಯಣಾಸ dar ವಕ್ಷಸ್ಥಳ ನಿವಾಸವಾಗಿರುವುದನ್ನು ತಿಳಿದೂ ತಿಳಿದು ದುರಹಂಕಾರಿಯಾದ ಭೃಗುರುಷಿ ಓದಿದರೆ ತಾವು ಆತನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದಿರಿ ನಾನು ಕ್ಷಣ ಮಾತ್ರವೂ ತಮ್ಮ ಬಳಿ ಇರಲಾರೆ ನಾನೀಗಲೇ ಕರವೀರ ಪುರುವನ್ನು ಹೊರಡುವೆನು ಲಕ್ಷ್ಮಿ ಆದರೂ ಭೇಷವನ್ನು ಭೂಲೋಕಕ್ಕೆ ಹೊರಟೇ ಹೋದಳು ಈ ಕಾರಣದಿಂದಲೇ ನಾನೂ ಭೂಲೋಕಕ್ಕೆ ಹೋಗಿ ಸರ್ವಶ್ರೇಷ್ಠವಾದ ಸಪ್ತ ಮೇಲಾಗಿರುವ ವೆಂಕಟಾದ್ರಿ ಪರ್ವತದಲ್ಲಿ ವಾಸ ಮಾಡಿ ಭಕ್ತರ ಇಷ್ಟಾರ್ಥಗಳನ್ನು ಅನುಗ್ರಹಿಸುತ್ತಾ ಲಕ್ಷ್ಮಿಯನ್ನು ಕರೆತರುವನು